ಈಗ ಹಿಂದಿನ ಪದ್ಯಗಳಲ್ಲಿ ಹೇಳಿದ್ದನ್ನು ಮತ್ತೊಮ್ಮೆ ಕ್ರೋಢೀಕರಣ ಮಾಡಿ ಒಟ್ಟಿಗೆ ತಿಳಿಸ್ತಾರೆ ಮನಸ್ಸಿನ ಧಾರಣೆಕ್ಕಾಗಿ ಚಿತ್ತೈಸುವುದು ಎಂಟದಿಕ ಇಪ್ಪತ್ತು ಸಾವಿರ ನಾಲ್ಕು ಶತ ಸುಮೂರ್ತಿಗಳು ಅಹವಿಳ್ಳಿ ಪರಿ ಅಂತ ಹತ್ತು ನಾಲ್ಕು ರೂಪಗಳ ನೆರೆ ಬಿತ್ತರವನ ಈ ಪುರುಷೋತ್ತಮನ ಸರ್ವತ್ರ ಪೂಜೆಯ ಮಾಡಿಕೊಂಡಾಡೋ ಹಿಂದೆ ಹದಿನಾಲ್ಕು ಸ್ಥಾನಗತ ಭಗವದ್ ಹೇಳಿದರು ಒಂದು ಹೃದಯ ಅಧಿಭೂತ ಅದಿದೈವ ಅಧ್ಯಾತ್ಮ ಇದು ಸೇರೆ ನಾಲ್ಕು ದಶವಿದ ಪ್ರಾಣರು ಹತ್ತು ಹತ್ತು ಪ್ಲಸ್ ನಾಲ್ಕು ಹದಿನಾಲ್ಕು ಮನಸ್ಸಿನ ಧಾರಣೆಕ್ಕಾಗಿ ಚಿತ್ತೈಸುವುದು ನೀವು ಮತ್ತದನ್ನೇ ಮತ್ತೆ ಕೇಳಬೇಕು ಮನಸ್ಸಿಟ್ಟು ಕೇಳಬೇಕು ಅಂತ ತಿಳಿಸ್ತಾರೆ ಸರ್ವಜೀವರ ಹೃದಯದಲ್ಲಿ ಏಕಾತ್ಮ ಅಂತ ಪರಮಾತ್ಮ ಆರು ರೂಪಗಳಿಂದ ಅಧಿಭೂತಗತ ಅಚ್ಚು ಹೆಸರಿನಿಂದ ನೂರ ಅಧ್ಯಾತ್ಮಗತ ಅನಂತ ನಾಮಕ ಪರಮಾತ್ಮ ಸಾವಿರದ ಅದಿ ಅಧಿದೈವಗತ ಗೋವಿಂದ ನಾಮಕ ಪರಮಾತ್ಮ ಮೂರು ಸಾವಿರದ ನಲವತ್ತ್ಮೂರು ಇನ್ನು ಪ್ರಾಣಾದಿ ಪಂಚರೂಪಗಳು ಪ್ರಾಣ ಐವತ್ತ್ಮೂರು ಅಪಾನ ಐನೂರ ವ್ಯಾನ ಐವತ್ತೈದು ಉದಾನ ಐನೂರ ಸಮಾನ ಐನೂರ ಐವತ್ತೇಳು ಐದು ರೂಪಗಳು ದಶಪ್ರಾಣರು ಉಬ್ಬ ಪ್ರಾಣರು ಅಥವಾ ದಾಸ ನಾಗ ಮೂವತ್ತೈದು ಕೂರ್ಮ ಎಪ್ಪತ್ತೊಂದು ಕೃಕಲಾ ಒಂಬೈನೂರ ದೇವದತ್ತ ಎರಡು ಸಾವಿರದ ಮುನ್ನೂರ ನಲವತ್ತ್ಮೂರು ಧನಂಜಯ ಹದಿಮೂರು ಸಾವಿರದ ಐವತ್ನಾಲ್ಕು ಒಟ್ಟು ಇಷ್ಟು ಸಂಖ್ಯೆಯನ್ನು ಸೇರಿಸಿದ್ರೆ ಇಪ್ಪತ್ತೆಂಟು ಸಾವಿರದ ನಾನ್ನೂರ ಐವತ್ತ್ಮೂರು ರೂಪಾಯಿಗಳು ಬರ್ತಾಯಿದೆ ಅದನ್ನೇ ದಾಸರ ಹೇಳಿದ್ದೀನಿ ಎಂಟಧಿಕ ಇಪ್ಪತ್ತು ಇಪ್ಪತ್ತೆಂಟು ಸಾವಿರದ ನಾನ್ನೂರ ಐವತ್ತ್ಮೂರು ರೂಪಗಳು ಹೀಗೆ ಭಗವಂತ ಶರೀರದಲ್ಲಿ ವ್ಯಾಪ್ತನಾಗಿದಾನೆ ಅಧಿಷ್ಠಾನ ಅಧಿಭೂತ ಅಧಿದೈವ ಅಧ್ಯಾತ್ಮ ಮತ್ತೆ ಹೃದಯ ಪ್ರಾಣಾದಿ ಪಂಚಕಗಳು ಒಟ್ಟು ಹದಿನಾಲ್ಕು ಅಧಿಷ್ಠಾನಗಳಲ್ಲಿ ಭಗವಂತ ಇಷ್ಟು ರೂಪಗಳಿಂದ ಇದ್ದಾನೆ ಅಂತ ಮತ್ತೆ ಆ ಎರಡೂ ಪದ್ಯಗಳಲ್ಲಿ ಹೇಳಿರೋದ್ರಿಂದ ಬಿಡಿ ಬಿಡಿಯಾಗಿ ಹೇಳಿದ್ದೇನೆ ಇದು ಒಟ್ಟಾಗಿ ಸಂಗ್ರಹ ಮಾಡಿ ಹೇಳಿ ಈ ರೀತಿಯಾಗಿ ಭಗವಂತನನ್ನು ಸ್ತೋತ್ರ ಮಾಡು ನಿತ್ಯದಲ್ಲಿ ಸ್ತೋತ್ರ ಮಾಡು ಪರಮಾತ್ಮನ ಕೊಂಡಾಡು ಅಂತ ತಿಳಿಸ್ತಾರೆ